ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ವೇದವ್ಯಾಸ ಮುನಿಪ್ರಣೀತ ಶಿವಮಹಾಪುರಾಣ ಅದರಲ್ಲಿ ಮೊದಲನೇದಾದಂತಹ ವಿದ್ಯೇಶ್ವರ ಸಂಹಿತಿಯನ್ನು ನೋಡಿದ್ದೇವೆ ಆ ಬಳಿಕ ರುದ್ರ ಸಂಹಿತೆ ಅದರಲ್ಲಿ ಖಂಡ ಮೊದಲನೆಯದು ಅದು ನೋಡಿದ್ದೇವೆ ವಿದ್ಯೇಶ್ವರ ಸಂಹಿತೆಯಲ್ಲಿ ಸಾಧ್ಯ ಸಾಧನ ಖಂಡ ಅದು ಒಂದೇ ಇದ್ದದರಲ್ಲಿ ಇಲ್ಲಿ ರುದ್ರ ಸಂಹಿತೆಯಲ್ಲಿ ಸೃಷ್ಟಿಖಂಡ ನೋಡಿದ್ದೇವೆ ಎರಡನೇದಾದಂಥ ಸತೀಖಂಡವನ್ನು ನೋಡ್ತಾ ಇದ್ದೇವೆ ಅದರಲ್ಲಿ ಮೂವತ್ತ ಅಧ್ಯಾಯ ಇವತ್ತು ನಿನ್ನೆ ದಿವಸ ಮೂವತ್ತಾರನೇ ಅಧ್ಯಾಯವನ್ನು ನೋಡಿದ್ದೇವೆ ಇವತ್ತನೇ ಇವತ್ತಿನ ಮೂವತ್ತೇಳನೇ ಅಧ್ಯಾಯದ ಕಥಾವಸ್ತು ಮುಖ್ಯವಾಗಿ ವಿಷ್ಣುವಾದಿ ದೇವತೆಗಳಿಗೂ ವೀರಭದ್ರನಿಂದ ಸಹಿತವಾದ ಸಹಿತನಾದ ಶಿವಗಣಗಳಿಗೂ ನಡೆದಂತಹ ಘೋರ ಯುದ್ಧದ ವರ್ಣನೆ ಇದೆಲ್ಲವೂ ಸತೀ ದೇವಿಗೆ ಅಪಮಾನವನ್ನುಂಟು ಮಾಡಿದ್ದಕ್ಕಾಗಿ ಸಂಭವಿಸಿದೆ ಎಂದು ತಿಳಿದು ದೇವತೆಗಳು ಹೆದರಿ ತಮ್ಮ ತಮ್ಮ ಸ್ಥಾನಗಳಿಗೆ ಸೋತು ಓಡಿ ಹೋಗುವುದು ಜಯಶೀಲನಾದ ವೀರಭದ್ರನು ದೇವರ್ಷಿಗಳಿಗೆ ದಂತಭಗ್ನ ಶ್ನಶ್ರೂರು ಲುಂಛನ ಮೊದಲಾದ ಉಪದ್ರವಗಳನ್ನು ಮಾಡಿ ದಂತ ಭಗ್ನ ಅಂದರೆ ಹಲ್ಲು ಮುರಿಯುವಂಥದ್ದು ಶ್ಮಶ್ರೂಂಛನ ಅಂದರೆ ಗಡ್ಡ ಬೋಳಿಸುವಂಥದ್ದು ಮುಂತಾದ ಉಪದ್ರವಗಳನ್ನು ಮಾಡಿ ಯಜ್ಞ ವಿಧ್ವಂಸನವನ್ನು ಮಾಡುವುದು ಯಜ್ಞದೀಕ್ಷೆಯನ್ನು ವಹಿಸಿ ಯಜಮಾನನಾದ ದಕ್ಷನ ಯಜ್ಞ ದೀಕ್ಷೆಯನ್ನು ವಹಿಸಿದಂತಹ ಯಜಮಾನನಾದ ದಕ್ಷನ ಶಿರಸನ್ನು ಕತ್ತರಿಸಿ ವೀರಭದ್ರನ್ನು ಅಗ್ನಿಯಲ್ಲಿ ಹಾಕುವುದು ಇದಿಷ್ಟು ವಿಚಾರಗಳು ಇದೆ ಮೂವತ್ತೇಳನೇ ಅಧ್ಯಾಯ ಇವತ್ತಿನದು ಅಥ ಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತೆಯಂ ಸತೀಖಂಡೇ ಸಪ್ತತ್ರಿಂಶೋಧ್ಯಾಚ वीरभद्रोथ युद्धे वै विषुना सहाबल संस्मृत शकरण आरह्य संदन दिव्यं सर्वैरीभर्दन गृही पराणी सिंहनाद जगर्जह विष्णुच्चा महाघोष पांचजनयादम निज दौली महाशंख स्वीयान हर्षयन वेडनेध्याय ब्रह्मण यलनाद ಮುಂದೆ ಆ ವೀರಭದ್ರನ್ನು ಆಪತ್ತಗಳನ್ನು ನಿವಾರಿಸುವ ಶಂಕರನನ್ನು ಭಕ್ತಿಯಿಂದ ಧ್ಯಾನಿಸಿ ಉತ್ತಮವಾದ ಅಸ್ತ್ರಗಳನ್ನು ಧರಿಸಿ ದಿವ್ಯ ರಥವನ್ನೇರಿ ಮಹಾಸಿಂಹನಾದವನ್ನು ಮಾಡಿದ ವಿಷ್ಣುವು ಸಹ ಆಗ ಮಹಾಶಬ್ಧವನ್ನುಂಟು ಮಾಡುವ ತನ್ನ ಪಾಂಚಜನ್ಯವೆಂಬ ಮಹಾಶಂಖವನ್ನು ಊದಿದ ಅದರಿಂದ ಅವನ ಕಡೆಯವರು ದೇವತೆಗಳು ತುಂಬ ಹರ್ಷಗೊಂಡರು ತೃತ್ವ ಶಂಖ ನಿರ್ಹರದೇವಾಯಿತ ಪೂರ್ವ ತೇ ಧೃತ ಪುನರಾಯು ಆ ಶಂಖಧ್ವನಿಯನ್ನು ಕೇಳಿ ಹಿಂದೆ ಯುದ್ಧವನ್ನು ಬಿಟ್ಟು ಓಡಿ ದೇವತೆಗಳು ಬೇಗನೆ ಹಿಂತಿರುಗಿ ಬಂದು ವಿಷ್ಣುವನ್ನು ಸೇರಿಕೊಂಡರು ವೀರಭದ್ರಗಣೈಸ್ತೇಷ್ಯಾಂ ಲೋಕಪಾಲ ಯುದ್ಧಂಚಕ್ರೋಸ್ತಥಾ ಸಿಂಹನಾಥಂಕೃತ್ವಾ ಬಲಾನ್ವಿತ ಬಳಿಕ ಆ ದೇವತೆಗಳು ಲೋಕಪಾಲಕರು ಇಂದ್ರ ಮುಂತಾದವರು ಸಿಂಹನಾಥವನ್ನು ಮಾಡುತ್ತಾ ವೀರಭದ್ರಗಣರೊಡನೆ ಯುದ್ಧ ಮಾಡಿದರು ಗಣಾಂ ಲೋಕಪಾಲ ದ್ವಂದ್ವಯುಧ್ಧ ಭಯಾವಹಂ ಅಭವತ್ತತ್ರ ಮೂಲ ಗರ್ಜತ ಸಿಂಹನಾದ ಆಗ ಗಣಗಳು ಲೋಕಪಾಲಕರು ಸಹ ಭಯಂಕರವಾಗಿ ಯುದ್ಧ ದ್ವಂದ್ವಯುದ್ಧವನ್ನು ಆಚರಿಸಿದರು ಒಬ್ಬೊಬ್ಬರು ಪರಸ್ಪರವಾಗಿ ಸಿಂಹನಾದವನ್ನು ಮಾಡಿದರು ಹೀಗೆ ಮಹಾಯುದ್ಧವಾಯಿತು ನಂದಿನಾಯುಯುಧೇ ಶಕ್ರೋವನೋ ವೈ ವೈಷ್ಣವಸ್ತಾ ಕುಬೇರೋಪಿ ಕೂಷ್ಮಾಂಡ ಪತಿ ನಾಯುಯುಧೇ ಬಲೀ ಇಂದ್ರ ದೇವತೆಗಳ ಅಧಿಪತಿ ಇಂದ್ರ ಹಾಗೆ ಗಣಗಳ ಅಧಿಪತಿ ನಂದಿಕೇಶ್ವರ ಅಂತ ಇಲ್ಲಿ ಮಾಡಿದರು ಆ ದೃಷ್ಟಿಯಲ್ಲಿ ಶಿವಗಣಗಳ ನಂದಿಕೇಶ್ವರನೊಡನೆ ಇಂದ್ರ ಅಗ್ನಿ ಕುಬೇರ ನಿವೃತ್ತಿ ಮತ್ತು ವಿಷ್ಣು ಭಕ್ತರಾದ ದೇವತೆಗಳು ಯುದ್ಧ ಮಾಡಿದರು ನಂದಿ ಬಲಿಷ್ಠನಾದ ಕುಬೇರನು ಊಷ್ಮಾಂಡ ಯುದ್ಧ ಮಾಡಿದ ತದೇಂದ್ರೇಣ ಹತೋ ನಂದಿ ವಜ್ರೇಣ ಶತಪರ್ವಣ ನಂದಿನ ಜಹತ ಶಕ್ರ ಸ್ತನಾಂತರೇ ಆಗ ಇಂದ್ರನು ನಂದಿಯನ್ನು ಹರಿತವಾದ ನೂರು ಅಲಗುಗಳುಳ್ಳ ವಜ್ರದಿಂದ ಹೊಡೆದ ನಂದಿಯೂ ಸಹ ತ್ರಿಶೂಲದಿಂದ ಇಂದ್ರನಗೀತೆಯಲ್ಲಿ ಪ್ರಹ ಪ್ರಹಾರ ಮಾಡಿದ ಬಲಿನವು ದ್ವಾವಪಿ ಪ್ರೀತ್ಯ ಯುಯಧಾ ತೇ ನಾನಾ ಘಾತಾನಿ ಕುರುವಂತೌ ನಂದಿಶಕ್ರೌ ಜೀಷಜಾ ಮಹಾಬಲಶಾಲಿಗಳಾದ ನಂದಿ ಮತ್ತು ಇಂದ್ರ ಇವರು ಇರುವರೂ ಸಹ ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಇಚ್ಛೆಯಿಂದ ನಾನಾ ವರಸೆಗಳಿಂದ ಒಬ್ಬರನ್ನೊಬ್ಬರು ಹೊಡೆಯುತ್ತಲೂ ತಪ್ಪಿಸಿಕೊಳ್ಳುತ್ತಲೂ ಮಹಾಯುದ್ಧವನ್ನು ಮಾಡಿದರು ಶಕ್ತಿಯ ಝಘಾನ ಶುಚಿ ಪರಮಕೋಪನಃ ಸೋಪಿ ಶೂಲೇನ ತಂ ವೇಗ ಚಿದಧಾರೇಣ ಪಾವಕಂ ಅಗ್ನಿಯು ಕೋಪಗೊಂಡು ಶಕ್ತಿಯ ಯುಧದಿಂದ ಶಿವಗಣವನ್ನು ಹೊಡೆದ ಆ ಸಹ ಹರಿತವಾದ ಧಾರೆಯುಳ್ಳ ಶೂಲದಿಂದ ಅಗ್ನಿಯನ್ನು ಏರಿದ ಯಮೇನ ಸಹ ಸಂಗ್ರಾಮಂ ಮಹಾಲೋಕಂ ಮಹಾಲೋಕೋ ಗಣಾಗ್ರಣೇಹಿ ಚಕಾರ ತುಮಲಂ ವೀರೋ ಮಹಾದೇವಂ ಸ್ಮರನ್ ಮುದಾ ಮ ಮಹಾಲೋಕನೆಂಬ ಗಣೇಶ್ವರನು ಶಿವನನ್ನು ಧ್ಯಾನಿಸುತ್ತಾ ಯಮನಡನೆ ತುಮುಲೋ ಯುದ್ಧವನ್ನು ಮಾಡಿದ ನೈಋತ ಸಗಮ್ಯ ಚಂಡ್ಚ ಬಲವತ್ತರ ಯುಯುಧೇ ಪಾರೈಶ್ಚ ನೈಋತ ನಿವಿಡಂಬಲಶಾಲಿಯಾದ ಚಂಡನೆಂಬುವನು ನಿರ್ವೃತ್ತಿಯ ಮೇಲೆ ಮಹಾಸ್ತ್ರಗಳನ್ನು ಪ್ರಯೋಗಿಸ್ತಾ ಅವನು ಯುದ್ಧವನ್ನು ಮಾಡಿದ ವರುಣೇನ ಸಮಂವೀರೋ ಮಂಡಶ್ಚೈವ ಮಹಾಬಲ ಯುಯುಧೇ ಪರಯಾ ಶಕ್ತಿಯ ತ್ರೈಲೋಕೀಂ ವಿಸ್ಮಯನ್ವ ಮಹಾಬಲಶಾಲಿಯಾದ ಮಂಡನೆಂಬುವ ಶಿವಗಳನ್ನು ಜಗತ್ತೇ ವಿಸ್ಮಯಗೊಳ್ಳುವಂತೆ ವರುಣನೊಡನೆ ಯುದ್ಧ ಮಾಡಿದೆ ವಾಯುನಾಚ ಹತೋ ಭೃಂಗಿ ಸ್ವಾಸ್ತ್ರೇಣ ಪರಮೌಜಸ ಭೃಂಗಿನಾಚ ಹತೋ ವಾಯು ತ್ರಿಶೂಲೇನ ಪ್ರತಾಪಿನ ಮಹಾಸ್ತ್ರದಿಂದ ಭೃಂಗಿಯನ್ನು ಪ್ರಹರಿಸಿದ ಭೃಂಗಿಯು ಸಹ ತ್ರಿಶೂಲದಿಂದ ವಾಯುವನ್ನು ಹೊಡೆದ ಕುಬೇರೇಣ ಸಂಗಮ್ಯ ಕೂಷ್ಮಾಂಡ ಪದಿನಾಧರಾತ್ ಯುಧೇ ಬಲವಾನ್ ವೀರೋ ಧ್ಯಾತ್ಪ ಮಹೇಶ್ವರಂ ಕೂಷ್ಮಾಂಡ ಪತಿ ಎಂಬ ವೀರನಾದ ಶಿವಗಣನು ಶಿವನನ್ನು ಭಕ್ತಿಯಿಂದ ಸ್ಮರಿಸಿ ಕುಬೇರನೊಡನೆ ಯುದ್ಧ ಮಾಡಿದ ಯೋಗಿನಿ ಚಕ್ರ ಸಂಯುಕ್ತೋ ಭೈರವೀ ನಾಯಕೋ ಮಹಾನ್ ವಿದಾರ್ಯ ದೇವಾನ್ ಅಖಿಲಾನ್ ಪಪೌ ನಾಯಕನು ಕಾಲಭೈರ ಯೋಗಿಗಳೊಡನೆ ಕೂಡಿಕೊಂಡು ದೇವತೆಗಳನ್ನು ಸೀಳಿ ಅವರ ರಕ್ತವನ್ನು ಪಾನ ಮಾಡಿದ ಕ್ಷೇತ್ರಪಸ್ತಾ ತತ್ರ ಬುಭುಕ್ಷುಪುರ ಸುರಭಂಗವಾಂ ಕಾಳೀ ಚಾಪಿ ತಾಂ ಪಪೌರುಧಿರಂ ಬಹೂ ಅಥ ವಿಷ್ಣು ತೇಜಾಧೇತೈಶ್ಚ ಶತ್ರು ಚಕ್ರಂಚೇಪೇಗಿನ ದಹನ್ ನಿಶೋದಶ ಕ್ಷೇತ್ರಪಾಲಕರು ಸಹ ದೇವತೆಗಳನ್ನು ಭಕ್ಷಿಸಿದರು ಕಾಲಿಯು ದೇವತೆಗಳನ್ನು ತಿಳಿ ಅವರ ರಕ್ತವನ್ನು ಪಾನ ಮಾಡಿದ್ರು ಬಳಿಕ ಮಹಾತೇಜಸ್ವಿಯಾದ ಹರಿಯು ಆ ಗಣಗಳೊಡನೆ ಯುದ್ಧ ಮಾಡಿದ ದಶ ದಿಕ್ಕುಗಳನ್ನು ಸುರುವಂತೆ ವೇಗದಿಂದ ತನ್ನ ಚಕ್ರವನ್ನು ಪ್ರಯೋಗಿಸಿದ ಕ್ಷೇತ್ರಪಾಲ ಸಮಯಾಂತಂ ಚಕ್ರಮಾಲೋಕ್ಯ ವೇಗತಃತ್ರ ತತ್ರ ಅಗತ್ಯಾಗತೋ ವೀರಶ್ಚಾಗ್ರತಸ್ಹಸಾಬಲೀ ಕ್ಷೇತ್ರಪಾಲನು ವೇಗದಿಂದ ಬರುತ್ತಿರುವ ವಿಷ್ಣು ಚಕ್ರವನ್ನು ನೋಡಿ ಎದುರಿಗೆ ಬಂದು ಆ ಚಕ್ರವನ್ನು ಹಿಡಿದು ನುಂಗಿದಂತೆ ಕ್ಷೇತ್ರಪಾಲ ಒಬ್ಬ ಶಿವಗಣ ಈಗ ನಮ್ಮ ದೇವಾಲಯಗಳಲ್ಲಿ ಕ್ಷೇತ್ರಪಾಲ ಅಂತೇಳಿರ್ತದೆ ಒಂದು ಗುಡಿ ಶಿವಗಣಗಳಲ್ಲಿ ಒಂದು ರಕ್ಷಣೆಗಿರತಕ್ಕಂಥದ್ದು ಚಕ್ರಂ ಗ್ರಸಿತ ಮಾಲೋಕ್ಯ ವಿಷ್ಣು ಪುರ ಪರಪುರಂಜಯ ಮುಖಂತಸ್ಯ ಪರಾಮ್ರಜ ತಮುದಾನರಿಂ ಕ್ಷೇತ್ರಪಾಲನ ಚಕ್ರವನ್ನು ನೋಡಿ ವೀರನಾದ ಹರಿವು ಆ ಕ್ಷೇತ್ರಪಾಲನ ಬಳಿಗೆ ಬಂದು ಅವನ ಮುಖವನ್ನು ಅದುಮಿ ಚಕ್ರವನ್ನು ಹೊರತೆಗೆದ ಸ್ವಚಕ್ರಮದಾಯ ಮಹಾನ್ಭಾವಶ್ಚುಕೋಪಚಾತಿವ ಭವೈಕಭರ್ತಾ ಮಹಾವಲೀತೈರು ಯುಧೇ ಪ್ರವೀರೈ ಸಂಕ್ರದ್ಧುಧಾರಕೋಸ್ತ್ರೈ ಹೀಗೆ ಮಹಾನುಭಾವನಾದ ಹರಿಯು ತನ್ನ ಚಕ್ರವನ್ನು ತೆಗೆದುಕೊಂಡು ಕೋಪದಿಂದ ಮಹಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ಆ ಗಣಗಳೊಡನೆ ಯುದ್ಧ ಮಾಡಿದ ಚಕ್ರೆ ಮಹಾರಣಂ ವಿಷ್ಣುಸ್ತೈಸ್ರಾಧಂ ಯುಯುಧೆ ತದ ನಾನಾಯುಧಾನ ಸಂಕ್ಷಿಪ್ಯತ ಮಲಂ ಮತ್ತು ಆ ಹರಿಯು ಅನೇಕ ಮಹಾಯುಧಗಳನ್ನು ಪರಾಕ್ರಮದಿಂದ ಪ್ರಯೋಗಿಸುತ್ತಾ ತುಮೂಲ ಯುದ್ಧವನ್ನು ಮಾಡಿ ಆ ಗಣಗಳಲ್ಲಿ ಅನೇಕರಿಗೆ ಮರಣವನ್ನುಂಟು ಮಾಡಿದ ಅಥತೆ ಭೈರವಾಶ್ಚಯುಧಸ್ತೆ ವೈ ಭೃಶ್ ನಾನಸ್ತ್ರ ವಿಮುಂಚಂತ ಸಂಕ್ರದ್ಧ ಪರಮೌಜಸ ಆಗ ಭೈರವನೇ ಮುದ್ರಾದ ಗಣಗಳು ಸಹ ಕೋಪಗೊಂಡು ಪರಾಕ್ರಮದಿಂದ ಅನೇಕ ಆಯುಧಗಳನ್ನು ಪ್ರಯೋಗಿಸಿ ಹರಿಡನೆ ಯುದ್ಧ ಮಾಡಿದರು ಇತ್ತಂತೆ ಮಣಂ ದೃಷ್ಟ ಹರಿಣಾತುಲತೆಜಸ ವಿವೃತ್ಯ ಸಗಮ್ಯ ತಾನ್ ಸ್ವಯಂ ಯುಯುಧೇ ಬಲೀ ಹೀಗೆ ಭೈರವಾದಿಗಳು ಪರಾಕ್ರಮೆಯಾದ ವಿಷ್ಣುವೊಡನೆ ಯುದ್ಧ ಮಾಡುತ್ತಿರುವುದನ್ನು ನೋಡಿ ವರಿಷ್ಠನಾದ ವೀರಭದ್ರನು ತಾನೂ ಆ ಗಣಗಳೊಡನೆ ಸೇರಿಕೊಂಡು ಯುದ್ಧ ಮಾಡಿದ ಅಥ ವಿಷ್ಣು ಮಹಾತೆಜಾಶ್ಚಕ್ರ ಉದ್ಯಮ್ಯ ಮೂರ್ಛಿತ್ತೇ ಭಗವಾಂಸ್ತೆ ವೀರಭದ್ರೇಣ ಮಾಧವ ಆಗ ಮಹಾತೆಜಸ್ವಿ ಆಧಾರಿಯು ಕೋಪಗೊಂಡು ಚಕ್ರವನ್ನು ಆ ವೀರಭದ್ರನನ್ನು ಯುದ್ಧವನ್ನು ಮಾಡಿದ ತಯೋ ಸಮುದ್ಧ ಸುಘೋರಂ ರೋಮಹರ್ಷಣಂ ಮಹಾವೀರಾಬ್ಧಿಪತ್ಯ ನಾನಾ ಅಸ್ತ್ರಧರ ಯೋರ್ಮುನೇ ಎಲೈನಾರದ ಮುನಿಯೇ ಹೀಗೆ ನಾನಾ ಅಸ್ತ್ರಗಳನ್ನು ಆಯುಧಗಳನ್ನು ಪ್ರಯೋಗಿಸಿ ಯುದ್ಧ ಮಾಡುತ್ತಲೂ ಆ ವೀರಭದ್ರ ಮತ್ತು ಹರಿ ಇವರುಗಳಿಗೆ ಘೋರವಾದ ಮತ್ತು ರೋಮಾಂಚಕರವಾದ ಯುದ್ಧವಾಯಿತು ವಿಷ್ಣು ಯೋಗ ತಸ್ಯ ಮಹಾ ದೇಹಾದೇವ ಸುಧಾರುಣಾಹ ಶಂಕಚಕ್ರ ಗದಾ ಹಸ್ತ ಅಸಂಖ್ಯಾತಾಶ್ಚ ಜಜ್ಞಿರೇ ಆಗ ವಿಷ್ಣು ಯೋಗ ಬಲದಿಂದ ಭಯಂಕರರು ಶಂಖಚಕ್ರಗಳನ್ನು ಧರಿಸುವಂಥವರು ಆಗ ಅನೇಕ ವೀರಗಳನ್ನು ತನ್ನ ಶರೀರದಿಂದ ಸೃಷ್ಟಿಸಿದ ತೇಜಾಪಿಹುಸ್ತೇನ ವೀರಭದ್ರೇಣ ಭೀಷಣ ವಿಷ್ಣುವ್ಬಲವಂತೋ ಹಿ ದಾನಾಧರಾ ಗಣ ವಿಷ್ಣುವಿನಂತೆ ಬಲಿಷ್ಠರಾದ ಆ ವಿಷ್ಣುಗಣಗಳು ಸಹ ವೀರಭದ್ರ ಅನೇಕ ಆಯುಧಗಳನ್ನು ಹಿಡಿದು ಯುದ್ಧ ಮಾಡಿದರು ತಾನ್ ಸರ್ವಾನಪ್ಪ ವೀರಸೌ ನಾರಾಯಣ ಸ ಸಮ್ರಭಾನ್ ಭಸ್ಮೀಚಕಾರ ಶೂಲೆಯ ಶಿವಂ ಪ್ರಭುಂ ನಾರಾಯಣನಂತೆ ವೀರರಾದ ಆ ಗಣಗಳನ್ನೆಲ್ಲ ವೀರಭದ್ರನನ್ನು ಸ್ಮರಿಸಿ ಶೂಲದಿಂದ ಪ್ರಹರಿಸಿ ಭಸ್ಮಾಡಿದ ತತಶ್ಚೋರಸಿ ವಿಷ್ಣು ಲೀಲೈವರ್ಣಾಜಿ ಜಘಾನ ವೀರಭದ್ರೋ ಹಿತ್ರಿಶೂಲೀನ ಮಹಾಬಲೀ ಬಳಿಕ ಆ ಮಹಾಪರಾಕ್ರಮ್ಯಾ ವೀರಭದ್ರನು ವಿಷ್ಣುವಿನ ಎದೆಯಲ್ಲಿ ಆಟವಾಡುವಂತೆ ಅನಾಸದಿಂದ ತ್ರಿಶೂಲದಿಂದ ಪ್ರಹರಿಸಿದ ತೇನ ಘಾತೆಯ ಸಹಸಾ ವೇದ ಪುರುಷೋತ್ತೂ ವಿೋ ಅಭೂನ್ಮುನೆ ಹರಿನ್ಮುನೆ ಹರಿ ಆ ಶೂಲದ ಏಟಿನಿಂದ ಪುರುಷೋತ್ತಮನಾದ ಹರಿಯು ತುಂಬಾ ವಿಹ್ವಲನಾಗಿ ಭೂಮಿಯಲ್ಲಿ ಬಿದ್ದು ಮೂರ್ಛಿತನಾಥ ವೀರಭದ್ರನ ಏಟಿಗೆ ತತೋ ಯಜ್ಞೋದ್ಭುತ ತೇಜಪ್ರದಯಾನಸನ್ನಭಂತ್ರೈಲೋಕ್ಯದಾಹಕ ತೀವ್ರ ವೀರಣಾಮೀಕರ ಕ್ರೋಧರಕ್ತ ಕ್ಷಣ ಶ್ರೀಮನ್ ಪುನರುತ್ಥಾಯ ಸ ಪ್ರಭು ಪ್ರಹರ್ತು ಚಕ್ರಮದ್ಯ ಹ್ಯತಿರ್ಷವೋ ಬಳಿಕ ಹರಿಯುವ ಸ್ವಲ್ಪ ಹೊತ್ತಿನ ನಂತರ ನಂತರ ಮೂರ್ಛೆಯನ್ನು ಕಳೆದದ್ದು ಕ್ರೋಧದಿಂದ ಪ್ರಳಯ ಕಾಲದ ಅಗ್ನಿಯಂತೆ ಭಯಂಕರವು ಮೂರು ಲೋಕಗಳನ್ನು ಸುಡುವ ಶಕ್ತಿ ಉಳದ್ದು ಆದಂಥ ತನ್ನ ಚಕ್ರವನ್ನು ಮೇಲಕ್ಕೆತ್ತಿ ವೀರಭದ್ರನ ಮೇಲೆ ಪ್ರಹರಿಸಲು ಉದ್ಯುಕ್ತನಾದ ತ್ರಂ ಮಹಾರೌದ್ರಂ ಕಾಲಾದಿತ್ಯಸಮಪ್ರಭಂ ವ್ಯಷ್ಟ್ಯಂಭೀನಾತ್ಮ ವ್ಯಷ್ಟ್ಯಂ ವ್ಯಷ್ಟಂಭ ಅಧೀನಾತ್ಮ ವೀರಭದ್ರಶಿವಪ್ರಭು ಆಗ ಶಿವಸ್ವರೂಪನಾದ ವೀರಭದ್ರನು ಪ್ರಳಯಕಾಲದ ಸೂರ್ಯನಂತೆ ಭಯಂಕರವಾದ ಆ ವಿಷ್ಣು ಚಕ್ರವನ್ನು ಸ್ತಂಭಿಸಿದನು ವ್ಯಷ್ಟಂಭಯತ್ ಅಧೀನಾತ್ಮ ವಿ ಅಷ್ಟಂಭಯತ್ ಅಸ್ ಸ್ತಂಭಿಸಿದಂತ ಸ್ತಂಭ ಸ್ತಂಭೀಕೃತ ನಿಲ್ಲಿಸಿದ ಅಲ್ಲಿ ಸ್ತಂಭನ ಮಾಡಿದ ಚಕ್ರವನ್ನು ಮುನೇ ಶಂಭೋ ಮಾಯೇಶಸ್ಯ ಮಹಾಪ್ರಭೋ ನ ಚಚಾಲ ಹರೇಶ್ಚಕ್ರಂ ಕರಸ್ಥಂ ಸ್ತಂಭಿತ ಧ್ರುವಂ ಎಲೆಯಾರದ ಮಹಾಮಯಾ ಮಾಯಾಮಯನು ಮಹಾಪ್ರಭುವಾದ ಶಂಕರನ ಪ್ರಭಾವದಿಂದ ವಿಷ್ಣು ಚಕ್ರವು ಸ್ತಂಭಿಸಲ್ಪಟ್ಟದಾಗಿ ವಿಷ್ಣು ಪ್ರಹರಿಸಿದರೂ ಅಲುಗಾಡಲಿಲ್ಲ ಅಥ ವಿಷ್ಣುರ್ಗಣೇಶ ವೀರಭದ್ರೇನ ಭಾಷದ ಅತಿ ಸ್ತಂಭಿತಸ್ಥೇನ ಶೃಂಗವಾನವ ನಿಶ್ಚಲ ಅಲ್ಲದೆ ಶಿವಗಣನಾಕನಾದ ವೀರಭದ್ರನು ವಿಷ್ಣುವನ್ನೂ ಚ ಆಗ ವಿಷ್ಣು ವಾಚಲವಾದ ಪರ್ವತದಂತೆ ಅಲುಗಾಡದೆ ನಿಂತ ನೋಡಿ ತಥೋ ವಿಷ್ಣು ಸ್ತಂಭಿತೋಹಿ ವೀರಭದ್ರೇಣನಾರದ ಯಜ್ಞ ಯಜ್ಞೋಪಮಂತ್ರ ಮನ ನೀರಸ್ತಂಭನಕಾರಕಂ ಆಗ ಭೃಗುಮುನಿಯು ಸ್ತಂಭನವನ್ನು ಹೋಗಲಾಡಿಸುವ ಮಂತ್ರವನ್ನು ಜಪಿಸಿ ಹರಿಯನ್ನು ಸ್ತಂಭನದಿಂದ ಬಿಡಿಸಿದ ತತಸ್ತಂಭನ ನಿರ್ಮುಕ್ತ ಶಾರ್ಂಗಧನ್ಮ ರಮೇಶ್ವರ ಶಾರ್ಗಂಜ್ರಹ ಸಂಕ್ರದ್ಧ ಸ್ವಧನುಸ್ಸಶರ ಮುನೇ ಬಳಿಕ ವಿಷ್ಣುಗೋಪಲಿನ ವೀರಭದ್ರ ಮೇಲೆ ಬಾಣವನ್ನು ಪ್ರಹರ್ಸಲು ತನ್ನ ಶಾರ್ಂಗ ಮಹಾಧನುಕುಂಡಿಶ್ಚರ್ಷಿ ಧರ್ಷಿ ಬಾಣೈಸ್ತ ಶಾರ್ಗಧನುರ್ಹರೆ ವೀರಭದ್ರೇಣ ತಾತ ತ್ರಿಧಾವೋ ತತ್ಕ್ಷಣಾನ್ ಮುನೇಯಲಾರದೀರಭದ್ರನು ಮೂರು ಬಾಣಗಳನ್ನು ಪ್ರಯೋಗಿಸಿ ವಿಷ್ಣುವಿನ ಶಾರಣಧನುಸನ್ನು ಮೂರು ಚೂರಾಗಿ ಕತ್ತರಿಸಿದ ಅಥ ವಿಷ್ಣು ಮಹಾ ವಾಣ್ಯ ಬೋಧಿತಸ್ಥಾಗಣಂ ಅಸಹ್ಯವರ್ಚಸಂ ಜ್ಞಾತ್ವಾಂತರ್ಧಾತು ಮನೋ ದಧೇ ಬಳಿಕ ನಾನು ಹರಿಗೆ ವೀರಭದ್ರನನ್ನು ಜಯಿಸುವುದು ಅಸಾಧ್ಯವೆಂದು ಹೇಳಿದೆ ಆಗ ಅವನೂ ಅದನ್ನು ತಿಳಿದು ಅಂತರ್ಧಾನನಾಗಬೇಕೆಂದು ಮನಸ್ಸು ಮಾಡಿದ ಅಂಥೇಳಿ ಬ್ರಹ್ಮ ಹೇಳ್ತಾ ಇದ್ದಾನೆ ಜ್ಞಾಪಿಮಂ ತತ್ಸರ್ವಿಮ ಭವಿಷ್ಯ ತತ್ಸರ್ವಿಮ ಭವಿಷ್ಯ ಸತೀಕೃತ ದುಷ್ಪ್ರಸಹಂ ಪರೇಶಾಂ ಗತಃ ಸ್ವಲೋಕ ಸ್ವಗುಣಾನ್ವಿತು ಸ್ಮೃತ್ವ ಶಿವಂ ಸರ್ವಪತಿ ಸ್ವತಂತ್ರ ಈಗ ನಡೆಯುತ್ತಿರುವ ಅನರ್ಥವೆಲ್ಲೂ ಸತೀದೇವಿ ಅಪಮಾನದಿಂದ ಆದುದು ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಸತೀಕೃತ ದುಷ್ಪ್ರಸಹಂ ಪರೇಶಾಂ ಶಿವನ ಮಹಿಮೆಯೇ ಅಂತಹುದು ಶಿವಂ ಸರ್ವಪತಿಂ ಸ್ವತಂತ್ರಂ ತತ್ಸರ್ವ ಇಮಂ ಭವಿಷ್ಯಂ ಏನು ಬೇಕಾದರೂ ಅವನ ಸರ್ವೇಶ್ವರನು ಏನು ಬೇಕಾದರೂ ಮಾಡುವ ಸ್ವಾತಂತ್ರ್ಯಗಳನ್ನು ನಾವು ಅವನ ಅಧೀನರು ಎಂದು ತಿಳಿದವರಾಗಿ ಗತಃ ಸ್ವೋಕ ಸ್ಮೃತ್ ಸ್ವಣಾನ್ವಿತು ಜ್ಞಾಪ ತತ್ಸವರ್ವಂ ಭವಿಷ್ಯ ನಾವು ಅವನ ಅಧೀನರು ಎಂದು ತಿಳಿದವರಾಗಿ ವಿಷ್ಣು ಮೊದಲಾದ ಕೆಲವರು ದೇವತೆಗಳು ತಮ್ಮ ಪರಿವಾರದೊಡನೆ ತಮ್ಮ ಸ್ಥಾನಗಳಿಗೆ ತೆರಳಿದರು ಸತ್ಯಲೋಕಗತಾಹಂ ಪುತ್ರಶೋಕೆಯ ಪೀಡಿತ ಅಚಿಂತೆಯ ಸುಧುಖಾತೋ ಮಾ್ಯಮದ್ದವೈ ನಾನು ಸಹ ನನ್ನ ಸತ್ಯಲೋಕಕ್ಕೆ ಹೋಗಿ ಅಲ್ಲಿ ಪುತ್ರ ದಕ್ಷ ಕುರಿತಾದ ದುಃಖದಿಂದ ವ್ಯಾಕುಲಗೊಂಡು ಈಗ ನಾನೇನು ಮಾಡಲಿ ಅಂದರೆ ತುಂಬ ಚಿಂತಿಸಿದೆ ವಿಷ್ಣುಮಯಿ ಗತೆಯ ಜೈವದೇವಶ್ಚ ಮುನಿಭಸ್ ಸಹ ವಿನಿರ್ಜಿತ ಗಣೈಸರ್ವೇ ಜಯತೆ ಯಜ್ಞೋಪಜೀವಿನಹೋ ನಾನು ಹರಿವು ಹೊರಟು ಹೋಗಲು ಯಜ್ಞ ಬಂದಿರುವ ಅಮಿಕ ದೇವತೆಗಳನ್ನು ಮುನಿಗಳನ್ನು ಆ ವೀರಭದ್ರನ್ನು ಜಯಿಸಿದ ತಮುಭದ್ರವಮಾಲಕ್ಷ್ಯ ವಿಧ್ವಸ್ತಂಚ ಮಹಾಮಖಂ ಮೃಗಸ್ವರೂಪೋ ಯಜ್ಞೋ ಹಿ ಮಹಾಭೀತೋ ವಿರುದ್ರವೆ ಹೀಗೆ ಅಪಜಯವಾದುದನ್ನು ಯಜ್ಞವು ನಾಶವಾದುದನ್ನು ನೋಡಿ ಯಜ್ಞಪುರುಷನು ತುಂಬ ಹೆದರಿ ಮೃಗರೂಪವನ್ನು ಧರಿಸಿ ಯಜ್ಞಶಾಲೆಯಿಂದ ಓಡಿ ತಂತದ ಮೃಗರೂಪೇಣ ಧಾವಂತಂ ಗಗನಂ ಪ್ರತಿ ವೀರಭದ್ರ ಸಮದಾಯ ವಿಶಿರಸ್ಕಮಥಾಕರೋತ್ ಮೃಗರೂಪದಿಂದ ಆಕಾಶದ ಕಡೆ ಓಡುತ್ತಲಿರುವ ಯಜ್ಞಪುರುಷನನ್ನು ನೋಡಿ ವೀರಭದ್ರನು ಅವನನ್ನು ಹಿಡಿದು ಕತ್ತನ್ನು ಕತ್ತರಿಸಿದ ಅಂತ ಹೇಳ್ತಾರೆ ತತಃ ಪ್ರಜಾಪತಿ ಧರ್ಮ ಕಶ್ಯಪಂಚ ಪ್ರಗೃಹ್ಯ ಸಹ ಅರಿಷ್ಟನೇಮಿಂಬೀರೋ ಬಹುಪುತ್ರಂ ಮುನೀಶ್ವರಂ ಮುನಿಮಂಗಿರಸಂಚವ ಕೃಪ ಕೃಷಾಶ್ವಂಚ ಮಹಾಗಣಹ ಜಘಾನಮೂರ್ಧನಿ ಪದೇನ ದತ್ತಂಚ ಮುನಿಪುಂಗವಂ ಮತ್ತು ಮರೀಚಿಬ್ರಹ್ಮ ಯಮಧರ್ಮ ಕಶ್ಯಪ ಮುನಿ ಅರಿಷ್ಟನೇಮಿ ಅಂಗಿರಸು ಮುನಿ ಆಂಗಿರಸ ಅಂಗಿರಸ ಮುನಿ ಕೃಶಾಶ್ವಮುನಿ ದತ್ತ ಮುನಿ ಇವರುಗಳ ಶಿರಸ್ಸಿನ ಮೇಲೆ ತನ್ನ ಕಾಲ್ನಿಂದ ಚೆನ್ನಾಗಿ ಒದ್ದ ಸರಸ್ವತ್ಯ ನಾಸಾಗ್ರಂ ದೇವಮಾತುಸ್ತಥೈವಜಿಚ್ಛೇದ ಕರಜಾಗ್ರೇಣ ವೀರಭದ್ರ ಪ್ರತಾಪವಾಂ ಸರಸ್ವತಿ ಮತ್ತು ದೇವಮಾತೆಯಾದ ಅದಿತಿ ದೇವಿ ಇವರ ಮೂಗಿನ ತುದಿಯನ್ನು ವೀರಭದ್ರನು ಉಗುರಿನಿಂದ ಚಿವುಟಿ ಕತ್ತರಿಸಿದ ಅಂತೇಳಿ ಹೇಳ್ತದೆ ತಥೋನಪಿ ದೇವಾದೀನ್ ವಿಧಾರಿಯ ಪೃಥಿವೀತಲೆ ಪಾತಯಸೋಯಂ ವೈ ಕ್ರೋಧ ಆಕ್ರಾಂತ ತಿಲೋಚನಃ ಮತ್ತು ಕೆಲವು ಮಂದಿ ದೇವತೆಗಳನ್ನು ಕ್ರೋಧದಿಂದ ಸಿಡಿ ಭೂಮಿಯಲ್ಲಿ ಕೆಡಹಿದ ವೀರಭದ್ರೋ ವಿಧಾರ್ಯಾ ದೇವಾನ್ ಮುಖ್ಯಾನ್ ಮುನೀನಪಿ ನಾಭೂಚ್ಛಾಂತೋ ಧೃತ ಕ್ರೋಧ ಇವ ಫಣಿರಾಟ್ ಮಂಡಿತ ಇಷ್ಟು ಮಂದಿ ದೇವತೆಗಳನ್ನು ಮುನಿಗಳನ್ನು ಸಿಳಿದರೂ ವೀರಭದ್ರನು ಶಾಂತರಾಗಲಿಲ್ಲ ಸಿಟ್ಟಿಗೆ ಬಿಸಿ ಸರ್ಪರಾಜನಂತೆ ಇನ್ನೂ ಕೋಪೋಳೋನಾಗಿ ಇದ್ದ ಬುಸು ಹುಟ್ಟುತ್ತಾ ಕೇಸರಿವ ವನದ್ವಿಪಾಂ ದಿಶೋ ವಿಲೋಕಯ ಕಹ್ ಕುತ್ರ ಅಸ್ತಿತ್ಯನುಕ್ಷಣಂ ಸಿಂಹೋ ಗಾಢಾನೆಗಳನ್ನು ನಾಶ ಮಾಡುವಂತೆ ವೀರಭದ್ರನು ಎಲ್ಲ ಶಿವದ್ವೇಷಿಗಳನ್ನು ನಾಶ ಮಾಡಿ ಇನ್ನಾರು ಉಳಿದಿರುವರು ಅತ್ತಿತ್ತ ನೋಡಿದಂತೆ ವ್ಯಬೋಧಯದ್ ಭೃಗುಂ ಯಾವನ್ ಮಣಿಭದ್ರಃ ಪ್ರತಾಪದ್ರಮ್ಯೋ ರಸಿ ತದಾಕಾರ್ಷಿ ತತ್ ಶಶ್ರೂ ಲುಂಛನಂ ವೀರನಾದ ಮಣಿಭದ್ರನೆಂಬುವನು ಭೃಗುಮುನನ್ನು ಕಾಲಿನಿಂದ ಎದೆಯಲ್ಲಿ ಅದುಮಿಕೊಂಡು ಅವನ ಗಡ್ಡೆ ಗಡ್ಡವನ್ನೆಲ್ಲ ಬೋಳಿಸಿ ವಿಕಾರ ಮಾಡಿದಂತೆ ಚಂಡಶ್ಚೋತ್ಪಾಟಯ ಸ ಪೂಕ್ಷಣೋ ದಂಥ್ರವೇಗತಃ ಶಪ್ಯಮೇ ಹರೇ ಪೂರ್ವ ಯೋ ಹಾ ಸದ್ದರ್ಶಯನ್ ದತಃ ಚಂಡನೆಂಬ ಸೂರ್ಯನ ಹಲ್ಲುಗಳನ್ನು ಮುರಿದ ಹಿಂದೆ ದಕ್ಷನು ಶಿವನನ್ನು ಶಪಿಸುವಾಗ ಆ ಸೂರ್ಯನು ತನ್ನ ಹಲ್ಲುಗಳನ್ನೆಲ್ಲ ಬಿಟ್ಟು ನಕ್ಕಿದ್ದ ಹಾಸ್ಯ ಮಾಡಿದೆ ಹಾಗೆ ಅವನ ಹಲ್ಲುಗಳನ್ನು ಮುಡಿದ ಇನ್ನು ನಂದಿ ಭಗಸ್ಯ ನೇತ್ರೇಹಿ ಪಾತಿತಸ ಋಷಾ ಭುವಿ ಉಜ್ಜಹಾರ ದಕ್ಷಣ ಯಶ್ಯಂತಮಸುಸುಚತ್ ನಂದಿ ಭಗನೆಂಬ ಸೂರ್ಯನನ್ನು ಕೆಳಗೆ ಕೆಡಗಿ ಅವನ ಕಣ್ಣುಗಳನ್ನು ಕಿತ್ತ ಹಿಂದೆ ದಕ್ಷಿಣ ಶಪಿಸುವಾಗ ಆ ಭಗನು ಕಣ್ಣಿನಿಂದ ಸೂಚಿಸಿ ಸಲಹೆಯನ್ನು ಕೊಟ್ಟಿದ್ದ ವಿಡಂಬಿತ ಸ್ವಧಾ ತತ್ರ ಸಾ ಸ್ವಾಹ ತಥಾ ಮಂತ್ರಸ್ತಂತ್ರಥಾ ಜಾನೇ ತತ್ರಸ್ಥಗಣನಾಕೈ ಸ್ವತಾದೇವಿ ಸ್ವಹಾದೇವಿ ಮಂತ್ರಗಳು ತಂತ್ರಗಳು ಇವುಗಳನ್ನೆಲ್ಲ ಶಿವಗಣಗಳು ಸಾ ನಾನಾ ವಿಧವಾಗಿ ಹಿಂಸಿಸಿದವು ವವೃಷಸ್ತೇ ಪುರೀಶಾಣಿ ವಿತಾನಾ ರುಷ ಗಣ ಅನಿರ್ವಾಚನ್ ತದಾ ಚಕ್ರ ಗಣ ವೀರ ಅಸ್ತಮಧ್ವರಂ ಗಣಗಳು ಅಮೇಧ್ಯಗಳನ್ನು ಹಾಕಿ ಆ ಯಜ್ಞವನ್ನು ಅಪವಿತ್ರವನ್ನಾಗಿ ಮಾಡಿ ಕೆಡಿಸಿದರು ಅಂತರ್ವೇದ್ಯಂತರಗತ ನಿಲೀನ ತದ್ಭಾತ್ ಬಲಾ ಅನಿ ಆನನಾ ಭೂಸುತ ಕಪೋಲೇಸ್ಯ ಗೃಹೀತ್ ಖಡ್ಗೇನೋಪೃತ ಶಿರ ಅಭೇದ್ಯಮತ್ತೋ ಪ್ರಭಾವತ ಆಗ ದಕ್ಷಿಣು ಭಯದಿಂದ ಅಂತರ್ವೇದಿಯ ಯಾ ಮಧ್ಯಭಾಗದಲ್ಲಿ ಅಡಗಿ ಕುಳಿತ ವೀರಭದ್ರನವನನ್ನು ಮೇಲೆ ಕೇಳೆ ತಂದು ಕಪೋಲಗಳನ್ನು ಹಿಡಿದು ಶಿರಸ್ಸನ್ನು ಕತ್ತಿಯಿಂದ ಹೊಡೆದ ಆದರೂ ಯೋಗ ಪ್ರಭಾವದಿಂದ ದಕ್ಷಿಣ ಶಿರಸ್ಸು ಕತ್ತರಿಸಲೇ ಇಲ್ಲಂತೆ ಅಭೇದ್ಯಂತಚ್ಚಿರೋ ಮತ್ವಾ ಶಸ್ತ್ರಾಸ್ತ್ರೈಸ್ತು ಚರ್ವಶಃ ಕರೆಣತ್ರೋಟಯಾಮಾಸ ಪದಭ್ಯಾಮಕ್ರ ಆಕ್ರಮ್ಯ ಚೋರಸೀ ದಕ್ಷಿಣ ಶಿರಸ್ಸು ಶಸ್ತ್ರ ಅಸ್ತ್ರಗಳಿಗೆ ಅಭೇದ್ಯವಾದುದನ್ನು ತಿಳಿದು ವೀರಭದ್ರನು ಆ ದಕ್ಷಣನನ್ನು ಕಾಲಿನಿಂದ ಎದೆಯಲ್ಲಿ ಅದುಮಿ ಕೈನಿಂದ ಅವನ ಶಿರಸ್ಸನ್ನು ಮುರಿದು ಹಾಕಿದ ತಚ್ಚಿರಸ್ತಸ್ಯ ದುಷ್ಟಸ್ಯ ದಕ್ಷಸ್ಯ ಹರವೈರಿಣ ಅಗ್ನಿಕುಂಡೇ ಪ್ರತಿಕ್ಷೇಪ ವೀರಭದ್ರೋಗಣ ಅಗ್ರಣೀಹಿ ದುಷ್ಟ ದಕ್ಷಣ ಆ ಶಿರಸ್ಸನ್ನು ವೀರಭದ್ರನು ಉರಿಯುತ್ತಿರುವ ಅಗ್ನಿಕುಂಡದಲ್ಲಿ ಹಾಕಿದೆ ರೇ ಜೇತಪ ವೀರಭದ್ರ ಸ್ಥ್ರಿಶೂಲಂ ಭ್ರಾಮಯಂಕರೇ ವೃದ್ಧಾರಕ್ಷ ರಣಾಕ್ಷ ಸಂವರ್ತಾ ಪ್ರಜ್ವಾಲ ಪರ್ವತೋಪಮಾ ಹೀಗೆ ವೀರಭದ್ರನು ಶತ್ರುಗಳನ್ನು ನಿಗ್ರಹಿಸಿ ತ್ರಿಶೂಲವನ್ನು ತಿರುಗಿಸುತ್ತಾರ ರಾಜಿಸಿದ ಮಿಕ್ಕ ಗಣಗಳು ಮೃತರಾದ ಶಿವಶತ್ರುಗಳನ್ನೆಲ್ಲ ಅಗ್ನಿಯಲ್ಲಿ ಹಾಕಿ ಭಸ್ಮ ಮಾಡಿದರು ಅನಾಯಾಸೇನ ಹತ್ವ ವೀರಭದ್ರಸ್ತಥ ಅಗ್ನಿಹ್ವಾಲಯಾಮಾಸ ಕ್ರೋಧೋ ದೀಪ್ತ ಅಗ್ನಿಶಲಭಾನಿವೀರಭದ್ರನ ಆಯಾಸವಿಲ್ಲದೆ ಕ್ಷಣದಲ್ಲಿಯೇ ಎಲ್ಲ ಶಿವದ್ವೇಷಗಳನ್ನು ನಾಶ ಮಾಡಿ ಪತಂಗವನ್ನು ಬೆಂಕಿ ಉಸಿಡುವಂತೆ ಎಲ್ಲರನ್ನೂ ಅಗ್ನಿಗೆ ಹಾಕಿ ಭಸ್ಮ ಮಾಡಿದ ವೀರಭದ್ರಸ್ತೋ ದೃಷ್ಟ್ ದಗ್ಧಾನ್ ದಕ್ಷ ಪುರೋಗಮಾನ್ ಅಟ್ಟ ಅಟ್ಟಹಾಸ ಮಗರವೋತ್ಪೂರಯಂಶ್ಚ ಜಗತ್ಯಂ ದಕ್ಷ ಮೊದಲಾದರೆಲ್ಲರೂ ದಗ್ಧರಾಜನ್ನು ನೋಡಿ ವೀರಭದ್ರನನ್ನು ಜಗತ್ತೆಲ್ಲವೂ ತುಂಬಿ ಹೋಗುವಂತೆ ಅಟ್ಟಹಾಸವನ್ನು ಮಾಡಿದ ವೀರಶ್ರೇಯಾುತತ್ರ ತಥೋ ನಂದನ ಸಂಭವ ಪುಷ್ಪವೃಷ್ಟಿ ಅಭೂದ್ದಿವ್ಯಾ ವೀರಭದ್ರೇ ಗಣಾನ್ವಿತೇ ಆಗ ನಂದನವನದಿಂದ ಜಯಶಾಲಿಯಾದ ವೀರಭದ್ರನ ಮೇಲೆ ದಿವ್ಯವಾದ ಪುಷ್ಪವೃಷ್ಟಿಯಾಯಿತು ವವರ್ಗಂಧವಶ ವವುರ್ಗಂಧವ ಶೀತ ಸುಗಂಧ ಸುಖದಾಶನೈ ದೇವದೊಂದು ಭಯೋ ನೇದ ಸಮ ತ ಪರಂ ಗಾಳಿಯು ತಂಪಾಗಿ ಸಿವಾಸನೆಯನ್ನು ಬೀರುತ್ತಾ ಬೀಸಿತು ದೇವದೊಂದು ಬಿಗಳು ಮೊಳಗಿದವು ಕೈಲಾಸಂಚ ಪರಂ ವಿನಾಶಿತ ದೃಢ ದೃಢಧ್ವಾಂತೋ ಭಾನುಮ ನಿವಸತ್ವರಂ ಕೃತಕಾರ್ಯಂ ವೀರಭದ್ರಂ ದೃಷ್ಟ್ ಅಸಂತುಷ್ಟಮಸಃ ಶಂಭು ವೀರಗಣಾಧ್ಯಕ್ಷ ಚಕಾರ ಪರಮೇಶ್ವರ ಸೂರ್ಯನು ಅಂಧಕಾರವನ್ನು ನಾಶ ಮಾಡುವಂತೆ ವೀರಭದ್ರನು ಶಿವದ್ವೇಷಗಳನ್ನು ನಾಶ ಮಾಡಿ ಕೃತಕೃತ್ಯನಾಗಿ ಕೈಲಾಸ ಕೈಲಾಸಕ್ಕೆ ಹಿಂತಿರುಗಿ ಬಂದಿರುವುದನ್ನು ನೋಡಿ ಪರಮೇಶ್ವರನು ಸಂತುಷ್ಟನಾಗಿ ಅವನನ್ನು ಎಲ್ಲ ಗಣಗಳಿಗೂ ನಾಯಕನನ್ನಾಗಿ ಮಾಡಿದ ವೀರಭದ್ರೋ ಗಣಾಧ್ಯಕ್ಷೋ ಅಂತೇಳಿ ಆಯಿತು ಇತಿಶ್ರೀ ಶಿವಮಹಾಪುರಾಣೇ ರುದ್ರ ಸಂಹಿತಾಂ ಸತೀಖಂಡೇ ಸಪ್ತತ್ರಿಂಶೋಧ್ಯಾಯ ಇಲ್ಲಿಗೆ ಶಿವಪುರಾಣದ ರುದ್ರ ಸಂಹಿತೆಯಲ್ಲಿನ ಸತೀಖಂಡದಲ್ಲಿ ಮೂವತ್ತೇಳನೇ ಅಧ್ಯಾಯ ಮುಗಿಯಿತು ಇನ್ನು ಮೂವತ್ತೆಂಟನೇ ಅಧ್ಯಾಯವನ್ನು ನಾಳೆ ದಿವಸ ನೋಡೋಣ ಇದರಲ್ಲಿ ಶಿವಪ್ರಭಾವವನ್ನು ಬಲ್ಲಂತಹ ವಿಷ್ಣು ಶಿವನಿಲ್ಲದ ಯಾಗಕ್ಕೆ ಏತಕ್ಕೆ ಬಂದನು ಎಂಬಂತಹ ಕಾರಣವನ್ನು ವಿವರಿಸಿ ಹಿಂದೆ ನಡೆದ ದಧೀಚ ಮುನಿ ಮತ್ತು ಕ್ಷುವನೆಂಬ ರಾಜನ ಪರಸ್ಪರ ವಿವಾದ ಕಥನ ಅದಕ್ಕೆ ಆ ಕ್ಷುವನಿಂದ ದಧೀಚ ಪರಾಭವ ಮೃತ್ಯುಂಜಯ ಮಂತ್ರ ಪ್ರಭಾವದಿಂದ ದಧೀಚ ಮುನಿಯ ಅಮರತ್ವ ದ ಅಮರತ್ವವನ್ನು ಪಡೆದು ಕ್ಷುವರಾಜನನ್ನು ಪರಾಭವಗೊಳಿಸಲು ಆ ಮುನಿ ದಧೀಚಿ ಕ್ಷುವನು ವರಪ್ರಾಪ್ತಿಗಾಗಿ ಹರಿಯನ್ನು ಆರಾಧಿಸುವಂಥದ್ದು ಎಂಬಂತಹ ಕತೆ ಈ ಕಥೆ ಮೂವತ್ತ ಎಂಟನೇ ಅಧ್ಯಾಯದಲ್ಲಿ ಇದೆ ನಾಳೆ ದಿವಸ ಅದನ್ನು ನಾವು ನೋಡ್ಲಿಕ್ಕಿದ್ದೇವೆ ಹರೇ ರಾಮ ಶ್ರೀ ಶಂಕರಾರ್ಪಿತ ಓಂ ತತ್ಸು